ಯಾಗ ಒಂಬತ್ತು ರಾಜಸು ಯಾಗ ಮಧ್ಯಮನಾದ ಅರ್ಜುನನು ಸುಭದ್ರಾಪ್ರಣ್ಯ ನಂತರ ಅಗ್ನಿದೇವನ ಪ್ರಾರ್ಥನೆಯಂತೆ ಖಾಂಡವನ ದಹನಕ್ಕೆ ಸಹಾಯಕನಾಗಿ ಯಜ್ಞೇಶ್ವರ ಎಷ್ಟು ಪೂರ್ತಿ ಮಾಡಲು ಅಗ್ನಿದೇವನು ಸುವರ್ಣಮಯವಾದ ಬೃಹದ್ರಸವನ್ನು ಮಹಾಧನಸ್ಸನ್ನು ಕೊಟ್ಟು ಪುರಸ್ಕರಿಸಿದನು ಖಾಂಡವನ ದಹನ ತನ್ನ ಪ್ರಾಣರಕ್ಷಣೆಯನ್ನು ಮಾಡಿದ್ದಕ್ಕಾಗಿ ದಾನುವ ಶಿಲ್ಪಿಯಾದ ಮಯನು ತನ್ನ ಬುದ್ಧಿ ಕುಶಲತೆಯಿಂದ ಮಹತ್ತಾದ ಸಭಾಮಂದಿರವನ್ನು ರಚಿಸಿಕೊಂಡನು ಧರ್ಮರಾಯನು ಆ ಸಭಾಮಂದಿರ ಪ್ರವೇಶವನ್ನು ಮಾಡಿ ತಮ್ಮಂದಿರೊಡನೆ ವೈಭವದಿಂದ ಮರೆಯುತ್ತಿದ್ದನು ಆದ್ರೂ ಕೆಲವು ಭಗವತ್ ವಿರೋಧಿಗಳು अल्ले हेच्चु क्रूर कृति आचरस नाशम नानी पांडवर आस्थानसून प्रेरपी आग्न संधिया राजाधि महाराज बहुपरा महाराज के जय दयम सह सतोष ಮಂಗಳವಾಗಲಿ ಧರ್ಮ ಈಗಲೀಗ ಯಮಧರ್ಮರಾಜನ ಸಭೆಯಿಂದ ಬಂದೆನು ಅಲ್ಲಿ ನೀನು ಪಿತೃವಾದ ಪಾಂಡು ಮಹಾರಾಜನು ಸೌಖ್ಯದಿಂದ ನಿಮಗೆ ಒಂದು ವಿಷಯವನ್ನು ನಾನೊಡನೆ ಹೇಳ್ಕೊಳಿಸಿ ಕೇಳು ನಿಮ್ಮ ತಂದೆಯಾದ ಪಾಂಡು ಮಹಾರಾಜನು ಯಮಲೋಕದಲ್ಲಿ ಇತರ ರಾಜರನ್ನು ಸುಖವಾಗಿದ್ದರು ಹರಿಶ್ಚಂದ್ರನಂತೆ ನಾನು ಇಂದ್ರಲೋಕದಲ್ಲಿ ಸಿಖಿಸುವ ಭಾಗ್ಯವನ್ನು ಹೊಂದಬೇಕೆಂದು ಅದಕ್ಕಾಗಿ ನೀವು ರಾಜಕೀಯ ಯಾಗವನ್ನು ಮಾಡಬೇಕೆಂದು ಆ ಪುಣ್ಯಫಲದಿಂದ ಇಂದ್ರಲೋಕವನ್ನು ಹೊಂದರಿದ್ದು ಈ ವಿಷಯವನ್ನು ನಿಮಗೆ ತಿಳಿಸಬೇಕೆಂದು ನನ್ನನ್ನು ಹೇಳಿದ್ದೇನೆ ಮಹಾತ್ಮರೇ ಧನ್ಯರಾದಿ ನಮ್ಮ ತಂದೆಗೆ ನಾವ ಇವರು ಆತನ ಇಚ್ಛೆಯನ್ನು ನೆರವೇರಿಸಿದ್ದರೆ ನಮಗೆ ಸತ್ಯತೆ ಅಷ್ಟು ವರ್ಯ ಖಂಡಿತವಾಗಿ ರಾಜಕೀಯ ಯಾಗವನ್ನು ಮಾಡುತ್ತೇವೆ ಎಂದು ನಮ್ಮ ತಂದಿಗೆ ತಿಳಿಸಿದೆ ನಾನು ಹೋದ ಅರ್ಜುನ ದ್ವಾರಕಿಗೆ ಹೋಗಿ ಶ್ರೀಕೃಷ್ಣ ಕರೆದುಕೊಂಡ ಮಹರ್ಷಿಗಳೇ ನಾವು ರಚಿಸಬೇಕೆಂದಿರುವ ಯಾಗವು ನಿರ್ವಿಘ್ನವಾಗಿ ನಡೆಯುವುದೇ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಿಮಗೆ ಯಾವುದು ತಾನೇ ಅಸಾಧ್ಯ ನಮಸ್ಕರಿಸುವ ಧರ್ಮನಂದನ ಶೀಘ್ರವಾಗಿ ನನ್ನನ್ನು ಕರೆಸಿದ ಕಾರ್ಯವೇನು ಕೃಷ್ಣ ಪರಮಾತ್ಮ ತಂದೆಯವರ ಆಜ್ಞೆಯಂತೆ ರಾಜಸೂಯ ಯಾಗವನ್ನು ಮಾಡಬೇಕೆಂದು ಪ್ರಯತ್ನಿಸಿರುವೆನು ಅದಕ್ಕೆ ತಮ್ಮ ಅಪ್ಪಣೆಯನ್ನು ಕೇಳಲು ಕರೆಸಿದನು ಧರ್ಮಜಾತ ರಾಜಸೂಯ ಯಾಗವನ್ನು ಮಾಡಬೇಕಾದರೆ ಪ್ರಪಂಚವನ್ನೇ ಜಯಿಸಿ ಅಜಾತ ಶತ್ರುವೆಂದು ಹೆಸರು ಪಡೆಯಬೇಕು ಜಲಾಸಂಧ ಶಿಶುಪಾಲ ಮೊದಲಾದ ದುಷ್ಟನಿರುವರು ಅದರಲ್ಲೂ ಜಲಾಸಂಧನ ಅಸಾಧ್ಯನಾಗಿರುವನು ಇಂತಹದರಲ್ಲಿ ಇವರೆಲ್ಲರನ್ನು ಜಯಿಸಿ ಅದು ಹೇಗೆ ಯಾಗವನ್ನು ಮಾಡುವೆಯೋ ಕಾಣೆ ಕೃಷ್ಣದೇವ ಇಷ್ಟು ಅಸಾಧ್ಯವಾಗಿರುವಲ್ಲಿ ಹೇಗೆ ತಾನೇ ಮಾಡಲಿಕ್ಕಾದೀತು ಆದರೆ ಅಷ್ಟು ಜನ ಅದುಷ್ಟನ್ನು ನಿಗ್ರಹಿಸಿದ ನೀನು ಜಲಾಸಂಧನನ್ನು ಮಾತ್ರ ಜಯಿಸಲಾರದೆಂಬ ಮಾತು ನನಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂತಹ ಮಾತನ್ನಡ ನಿನ್ನ ಪಾದ ಭಕ್ತರಾದ ನಮ್ಮಲ್ಲಿ ನಿನ್ನ ದಯ ಹೊಂದಿದ್ರೆ ಸಾಕು ಜರಾಸಂಧರು ನಿಗ್ರಹಿಸುವುದು ನೋಡುಗಪ್ಪಣೆಯನ್ನ ಭೀಮಾ ಸಂದೇಹವೇನು ನೀನು ಅಂತಹ ಶಿವರನೇ ಅಹುದು ಧರ್ಮನಂದನ ನೀನು ಯಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡು ನಾನು ಭೀಮಾರ್ಜುನನ್ನು ಕರೆದುಕೊಂಡು ಹೋಗಿ ವಿಜಯವನ್ನು ಮಾಡಿಕೊಂಡು ಬರುವೆನು ಆಗ್ಬಳೆ ಭೀಮಾರ್ಜುನೇ ಕೃಷ್ಣ ಪರಮಾತ್ಮ ಜೊತೆಗೆ ಹೊರಡುವವರಾಗಿ ಅಪ್ಪಣೆ ಭೀಮಾರ್ಜುನೇ ಇದೇ ಜಲಾಸಂಧನ ರಾಜಧಾನಿಯಾದ ಗಿರಿವರಾಜ ಪಟ್ಟಣವು ನಾವು ಬ್ರಾಹ್ಮಣ ವೇಷಧಾರಿಗಳಾಗಿ ಅವನ ಅರಮನೆಯನ್ನು ಪ್ರವೇಶಿಸೋಣ ಇದೇನು ಶಬ್ದವಾಗುತ್ತಿರುವುದಲ್ಲ ಭೀಮಾ ವೈರಿಗಳು ಈ ಪಟ್ಟಣಕ್ಕೆ ಪ್ರವೇಶಿಸಿದರೆ ತಾನಾಗಿ ತಾನು ಹೊಡೆದುಕೊಳ್ಳುವುದು ಮೊದಲು ಇದನ್ನು ನಾಶ ಪರಮಾತ್ಮ ಕೇಳದಾರ ಈ ದೇವಿಯನ್ನು ಬನ್ನಿ ಜಲಾಸಂದನ ಅರಮನೆಯನ್ನು ಹಿಂದಿನ ದ್ವಾರದಿಂದ ಪ್ರವೇಶಿಸೋಣ ದ್ವಾರ ಬಾಗಿಲಿಂದ ಪ್ರವೇಶಿಸಬಾರದೆಂದು ರಾಜನೀತಿ ಇರುವುದು ನೀವು ಶತ್ರುಗಳೇ ನಿಜ ಈ ಚೋರ ಕೃಷ್ಣನ ಸಂಗ್ರಹ ಬಂದಿರುವುದರೇನು ಯಾರು ನೀವು ನಮ್ಮ ಹೆಸರನ್ನು ತಿಳಿಯುವುದರಿಂದ ನಿನಗಬೇಕಾದುದೇನು ಆದ್ರೂ ಕೇಳು ಇವನೇ ಕಲೀಪ ತನು ್ರಮಿ ಭೀಮಿಯೋಲ್ವಾನ ನಾನು ಧನುಜವೈರಿಯಾದ ಕೃಷ್ಣನು ಇವನು ಅಪ್ರತಿಭಶೂರ್ಯನಾದ ಭೀಮಸೇನನು ಅವನು ಅಪ್ರೀತ್ಯ ವಿಶಾರನಾದ ಅರ್ಜುನನು ನಾವು ನಿನ್ನಲ್ಲಿ ರಣದುಃಖಿಯನ್ನು ಬೇಡಲು ಬಂದಿರುವುದು ಎರಡರವ ಜನಾಸಂಧ ಒಣಹರತೆ ಮಾತು ನನಗೆ ಬೇಡ ನಮ್ಮವನ್ನ ಯುದ್ಧ ಮಾಡುವುದಕ್ಕೆ ನನಗೆ ಶಕ್ತಿ ಇರುವುದೋ ಇಲ್ಲವೋ ಹೇಳು ಶಕ್ತಿ ಇದ್ದರೆ ಈ ಶಕ್ತ ಇವರ ಸೆಳೆದಾಗುತ್ತೆ ನಾವು